ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣ ಅದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ನೋಡಿದೆವು ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಮೊದಲನೆಯದಾಗಿ ಸೃಷ್ಟಿಖಂಡ ಇತ್ತು ಅದರ ಬಳಿಕ ಈಗ ಸತೀಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯ ಓಂ ನಮಃ ಶಿವಾ ಅಥ ಶ್ರೀಶಿವಮಹುರ ರುದ್ರ ಸಂಹಿತ ಚತುರ್ದಶೋಧ್ಯಾ ಬ್ರಹ್ಮೋವಾಸ್ತೇ ದೇವೇ ಲೋಕ ಪಿತಃ ತತ್ರಗಮಹಂ ಪ್ರೀತಿಯ ಜ್ಞಾಪ ತಚ್ಚರಿತೃತ ಅಸಾಂ ತ್ವಯಹಂ ದಕ್ಷ ಪೂರ್ವವತ್ ಸುವಿಚಕ್ಷಣ ಅಕಾಷನ್ ತೇನ ಸುಸ್ನೆಹಂ ತವ ಸುಪ್ರೀತಿ ಮಾವಹನ್ ಬ್ರಹ್ಮ ಹೇಳ್ತಾನೆ ಏತಸ್ ಅಂತರೇ ಈ ಮಧ್ಯದಲ್ಲಿ ದೇವಮುನೇ ಅಯ್ಯ ದೇವಮುನಿಯಾದಂತಹ ದೇವರ್ಷಿಯಾದ ನಾರದನೆ ಲೋಕಪಿತಮಹ ಲೋಕಪಿತಮಹನ ಎನಿಸಿದಂತಹ ನಾನು ಅಂದರೆ ಬ್ರಹ್ಮನು ತತ್ರ ಆಗಾಮಂ ಅಹಂ ಪ್ರೀತ್ಯ ಜ್ಞಾತ್ ತಚ್ಚರಿತ ಧೃತ ಈ ಮಧ್ಯೆ ನಡೆದಂತಹ ಸಮಾಚಾರವನ್ನು ತಿಳಿದು ಯಾವ ಸಮಾಚಾರ ಹರಿಯಶ್ವ ಮತ್ತು ಶಬಲಶ್ವರ ಸಮಾಚಾರ ಹಾಗೂ ನಾರದನಿಗೆ ದಕ್ಷನ ಶಾಪ ಹರಿಯಶ್ವ ಶಬಲೇಶ್ವರಿಗೆ ವೈರಾಗ್ಯವನ್ನು ಬೋಧಿಸಿ ಅವರನ್ನು ಪ್ರವೃತ್ತಿ ವಿಮುಖರನ್ನಾಗಿ ಸೃಷ್ಟಿ ವಿಮುಖರನ್ನಾಗಿ ಮಾಡಿದ್ದು ಮೋಕ್ಷ ಅವರು ಹೋಗುವಾಗೆ ಮಾಡಿದ್ದು ಅದರಿಂದ ನಾರದನ ಮೇಲೆ ಕ್ರೋಧಗೊಂಡಂತಹ ದಕ್ಷನು ನಾರದನಿಗೆ ನೀನು ಸದಾ ಒಂದು ಕಡೆ ನೆಲೆ ನಿಲ್ಲದೆ ಮೂರು ಲೋಕಗಳೂ ಸಂಚರಿಸ್ತಾ ಇರತಕ್ಕಂತಹ ತಿರುಗಾಡಿಯಾಗುವು ಅಂದರೆ ಶಾಪ ಕೊಟ್ಟದ್ದು ಈ ಎಲ್ಲ ವಿಚಾರಗಳನ್ನು ಅದಲ್ಲದೆ ಚಿಕ್ಕ ಮಕ್ಕಳನ್ನು ಮನಸ್ಸನ್ನು ಕಿಡಿಸಿ ಅಪಯಶಸ್ಸ ಆಯಿತು ನಿನಗೆ ಅಂಥೇಳಿ ಕೂಡ ಎಲ್ಲ ದೂಷಣೆ ಮಾಡಿದ್ದವು ನನ್ನ ಬಹಳಷ್ಟಾಗಿ ಹ್ಞೂ ಈ ಎಲ್ಲ ವಿಚಾರವನ್ನು ತಿಳಿದು ಸಮಾಚಾರವನ್ನು ತತ್ ಚರಿತಂ ಆ ಕಥೆಯನ್ನು ಧೃತಂ ಬೇಗನೆ ಅದನ್ನು ತಿಳಿದು ಬೇಗನೆ ಧೃತ ತತ್ರ ಆಗಮ್ ಅಹಂ ತತ್ರ ಆಗಮ್ ಅಲ್ಲಿಗೆ ನಾನು ಹೋದೆ ಎಲ್ಲಿಗೆ ಅಸಾಂತ್ವಯಮಹಂ ದಕ್ಷಂ ಇವರಿಗ್ರಿದ್ದಲ್ಲಿಗೆ ದಕ್ಷ ಮತ್ತು ನಾರದ ನಡುವೆ ಈ ರೀತಿ ಕಲಹ ಆಗ್ತಾಯಿದೆ ಎನ್ನುವುದನ್ನು ತಿಳಿದು ಈ ರೀತಿಯ ಘಟನೆ ಕಲಹ ಅಲ್ಲ ದಕ್ಷನ ಶಾಪ ನಾರದನಿಗೆ ನಾರದ ಏನೂ ಜಗಳ ಮಾಡಲಿಲ್ಲ ಆದರೆ ನಾರದ ಆ ರೀತಿ ವೈರಾಗ್ಯ ಬೋಧಿಸಿದ ಅಂತ ಹೇಳುವ ವಿಷಯವಾಗಿ ಕೋಪ ದಕ್ಷನಿಗೆ ಹೀಗೆ ದಕ್ಷಿಣ ಶಾಪ ನಾರದನಿಗೆ ಈ ಪ್ರದೇಶಕ್ಕೆ ಇವರಿಬ್ಬರಿದ್ದಲ್ಲಿಗೆ ಬಂದ ಬ್ರಹ್ಮ ಲೋಕಪಿತಾಮಹನ ಎನಿಸಿದಂತಹ ಬ್ರಹ್ಮ ಅಂತ ನಾನು ಆ ಕೂಡಲೇ ನೀವೂರೂರು ಇರುವಲ್ಲಿಗೆ ಬಂದು ಆ ದಕ್ಷನನ್ನು ಮೊದಲಿನಂತೆ ಪ್ರೀತಿ ವಚನಗಳಿಂದ ಸಮಾಧಾನಗೊಳಿಸಿದೆ ಅಸಾಂತ್ವಯಂ ಅಹಂ ಸಾಂತ್ವನ ಮಾಡಿದೆ ಅಂತೇಳಿ ನಾನು ದಕ್ಷಂ ಪೂರ್ವವತ್ ಸು ವಿಚಕ್ಷಣ ಅವನನ್ನು ಸಮಾಧಾನ ಮಾಡಿದೆ ಹಿಂದೆ ಯಾವಾಗ ಹಿಂದೆಮ್ಮ ಇದೇ ರೀತಿ ಯಾವುದು ಹರಿಯಶ್ವರು ಹರಿಯಶ್ವರು ವೈರಾಗ್ಯವನ್ನು ದಾಗ ಸಮಾಧಾನ ಮಾಡಿದ್ದ ಬ್ರಹ್ಮ ಈಗ ಪುನಃ ಸಬಲಶ್ವ ಸಬಲಶ್ವರು ಕೂಡ ಇದೇ ರೀತಿಯಾದರು ಅಂತೇಳಿ ಮೊದಲಿನಾಗ ಸಮಾಧಾನ ಮಾಡಿದ ಆಮೇಲೆ ಪೂರ್ವವತ್ತು ಸುವಿಚಕ್ಷಣ ಜ್ಞಾನಿಯಾದಂತಹ ಬ್ರಹ್ಮನು ಪ್ರೀತಿಯ ವಚನಗಳಿಂದ ಸಾಂತ್ವನಗೊಳಿಸಿದ ಅಕಾರ್ಷಂತೇನ ಸುಸ್ನೇಹಂ ತವ ಸುಪ್ರೀತಿಮಾವಹನ್ ಮತ್ತು ನೀನು ಸಂತೋಷಗೊಳ್ಳುವಂತೆ ನಿನಗೂ ಆ ದಕ್ಷನಿಗೂ ಪರಸ್ಪರ ಸ್ನೇಹವನ್ನು ಉಂಟು ಮಾಡಿದೆನು ತೇನ ಅವನೊಂದಿಗೆ ದಕ್ಷನೊಂದಿಗೆ ತವ ನಿನಗೆ ನಾರದನಿಗೆ ಸುಪ್ರೀತಿಮ್ ಆವಹನ್ ಪ್ರೀತಿ ಸುಸ್ನೇಹಂ ಆಕಾಶಂ ಸ್ನೇಹವನ್ನು ಉಂಟು ಮಾಡಿದೆ ಅಕಾಷಂ ಅಂದರೆ ಮಾಡಿದೆ ಕರೋತಿ ಅನ್ನುವಂಥ ಕ್ರಿಯಾಪದವೇ ಅದು ಹ್ಞೂ ಅಕಾಷೀತ್ ಅಂಥೇಳಿ ಇದ್ದ ಹಾಗೆ ಅಕಾಷಂ ಅಂದಳೆದಲ್ಲಿ ನಾನು ಅನ್ನುವಂಥದ್ದು ಉತ್ತಮ ಪುರುಷ ಪ್ರಥಮ ಪುರುಷ ಅಕಾಷೀತ್ ಅಂಥೇಳಿ ಹೀಗೆ ಸ್ವಾತ್ಮಜಂ ಮುನಿವರ್ಯ ತ್ವಾಂ ಸುಪ್ರೀತ್ಯ ದೇವವಲ್ಲಭಂ ಸಮಸ್ಯ ಸಮಯ ಪ್ರತ್ಯಪದ್ಯಂ ಸ್ವಧಾಮಹ ಆಮೇಲೆ ಸ್ವಾತ್ಮಜಂ ಮುನಿವರ್ಯಂ ತ್ವಾಂ ನನ್ನ ಪ್ರಿಯಪುತ್ರ ದೇವ ವಲ್ಲಭಂ ದೇವತೆಗಳಿಗೆ ಬೇಕಾದವನು ಆದಂತಹ ನಿನ್ನನ್ನು ನಾರದನನ್ನು ಸಮಾಧಾನಗೊಳಿಸಿ ಸಮ ಆಶ್ವಾಸ್ಯ ಆಶ್ವಾಸನೆಯ ಸಮಾಧಾನಗೊಳಿಸಿ ಸಾಂತ್ವನಗು ಮಾಡಿ ಸಮಾದಾಯ ಪ್ರತಿ ಅಪದ್ಯಂ ಸ್ವಧಾಮ ಸಮಾಧಾನಗೊಳಿಸಿ ನಿನ್ನೊಡನೆ ನನ್ನ ಸ್ಥಾನಕ್ಕೆ ಬಂದೆ ಸ್ವಧಾಮಕ್ಕೆ ಬಂದೆ ಪ್ರತಿ ಅಪದ್ಯಂ ಪಾದ ಬೆಳೆಸಿದೆ ಪುನಃ ಇಲ್ಲಿಗೆ ಧಾಮದ ಕಡೆಗೆ ನನ್ನ ಧಾಮದ ಕಡೆಗೆ ನನ್ನ ಅಂದರೆ ಬ್ರಹ್ಮಲೋಕದ ಕಡೆಗೆ ಹೊರಟೆ ಅಂಥೇಳಿ ತತಃ ಪ್ರಜಾಪತಿರ್ ದಕ್ಷೋ ಅನು ಮೇ ನಿಜ ಸ್ತ್ರ ಜನಯಾಮ ಸದುಹಿತ್ೃ ಸುಭಗಾ ಷಷ್ಟಿ ಸಂಹಿತಾ ಬಳಿಕ ಸಮಾಧಾನಗೊಂಡು ದಕ್ಷ ಪ್ರಜಾಪತಿಯು ತನ್ನ ಪತ್ನಿಯಲ್ಲಿ ಮತ್ತೆ ಸುಂದರಿಯರಾದ ಅರುವತ್ತು ಜನ ಹೆಣ್ಣು ಮಕ್ಕಳನ್ನು ಪಡೆದ ಯಾವ ಪತ್ನಿ ಇಲ್ಲಿ ಹೇಳಿದಕ್ಷ ಪತ್ನಿ ಅಸಿಕ್ನಿ ಅಥವಾ ವೀರಿಣಿ ಅನ್ನತಕ್ಕಂಥ ಪತ್ನಿ ಹಾಂ ವೀರಣ ಮುನಿಯ ಮಹರ್ಷಿಯ ಮಗಳು ಹ್ಞೂ ಅವನಿಗೆ ಪಂಚಜನ ಎನ್ನತಕ್ಕಂಥ ಇನ್ನೊಂದು ಹೆಸರು ಕೂಡ ಇತ್ತು ಆ ಮಹರ್ಷಿಗೆ ಪಂಚಜನ ವೀರಣ ಅವನ ಪುತ್ರಿ ಅಸಿಕ್ನಿ ಅಥವಾ ವೀರಿಣಿ ಅಂಥೇಳಿ ಎರಡು ಹೆಸರು ಹೀಗೆ ಅವಳು ದಕ್ಷನ ಪತ್ನಿ ಆ ದಕ್ಷ ಪತ್ನಿ ಅಸಿಕ್ನಿಯಲ್ಲಿ ಅಥವಾ ವೀರಿಣಿಯಲ್ಲಿ ಮತ್ತೆ ಅರುವತ್ತು ಜನ ಹೆಣ್ಮಕ್ಳನ್ನು ದಕ್ಷ ಪ್ರಜಾಪತಿ ಪಡೆದ ಷಷ್ಠಿ ಸಂಹಿತಾ ಸುಭಗಾಹ ಸುಂದರಿಯರಾದ ಹೆಣ್ಮಕ್ಳನ್ನು ಸುಭಗೇರ ದುಹಿತೃ ಮಗಳನ್ನು ಮಗಳಂದಿರನ್ನು ಹ್ಞೂ ದುಹಿತ ಅಂದರೆ ದೋಗ್ರಿ ಅನ್ನೋದಂತ ಅರ್ಥ ಅಂದರೆ ಹಾಲು ಕರಿಗೋಳು ಅರ್ಥ ಇದೆ ದೋಹನ ಅಂದರೆ ಗೋ ದೋಹನ ಹಾಲು ಕರಿಯೋದು ದುಹಿತ ಅಂತ ಹೇಳಿದರೆ ಹ್ಞೂ ಮನೆ ಮಗಳು ಅಂದರೆ ಮನೆಗೆ ಹಾಲ್ಗರೆಯುವಂತೆ ಹಾಲಿನ ವರ್ಷ ಸುರಿದಂತೆ ಅಂತೇಳಿ ಮಗಳು ಅಂತೇಳಿ ಹೇಳಿದರೆ ಹಾಗೆ ತಾಸಾಂ ವಿವಾಹಂ ಧರ್ಮಾ ರತಂದ್ರಿತ ತದೇವ ಶೃಣು ಸುಪ್ರೀತ್ಯ ಪ್ರವದಿ ಮುನೀಶ್ವರ ಯಾ ಮುನೀಶ್ವರನೇ ನಾರದನೇ ತಾಸಾಂ ತಾಸಾಂ ಅವರ ಆ ಕನ್ಯೇರ ವಿವಾಹಂಕೃತವಾನ್ ಧರ್ಮಾದಿಭಿ ಅತಂತ್ರ ವಿಧಿವತ್ತಾಗಿ ಧರ್ಮ ಮೊದಲಾದವರಿಗೆ ಮದುವೆ ಮಾಡಿಕೊಟ್ಟ ಅತಂತ್ರಿತಃ ಅನಾಲಸ್ಯನಾಗಿ ಬೌ ಅಂದರೆ ಸಮಯಕ್ಕೆ ಸರಿಯಾಗಿ ನಿಧಾನ ಮಾಡದೆ ಕಾಲಕಾಲಕ್ಕೆ ತದೇವ ಶುಣು ಮುನೀಶ್ವರ ಅದೇ ಕಥೆಯನ್ನು ಈಗ ಹೇಳ್ತೇನೆ ವಿಸ್ತಾರವಾಗಿ ಕೇಳು ಆಧಾರದಿಂದ ಕೇಳು ಅಂತೇಳಿ ಹೇಳ್ತಾನೆ ಸುಪ್ರೀತಿಯಿಂದ ಕೇಳು ದದೌ ದಶ ಧರ್ಮಾಯ ವಿಧಿವನ್ಮುನೇ ಅವರಲ್ಲಿ ಹತ್ತು ಜನ ಕನ್ಯೇರನ್ನು ದಕ್ಷನು ಧರ್ಮನಿಗೆ ವಿಧಿವತ್ತಾಗಿ ಮಾಡಿ ಮದುವೆ ಮಾಡಿ ಕೊಟ್ಟ ತ್ರಯೋದಶ ಕಶ್ಯಪಾಯ ಮುನಯೇ ತ್ರಿನವೇಂದವೇ ಅವರಲ್ಲಿ ಹತ್ತು ಜನರನ್ನು ದಕ್ಷನು ಧರ್ಮನಿಗೆ ಹದಿಮೂರು ಜನ ಕನ್ಯರನ್ನು ಕಶ್ಯಪ ಬ್ರಹ್ಮನಿಗೆ ಕೊಟ್ಟ ಇಪ್ಪತ್ತೇಳು ಜನ ಚಂದ್ರನಿಗೆ ಕೊಟ್ಟ ತ್ರಿನವ ಇಂದವೇ ತ್ರಿನವ ಅಂದರೆ ನವ ಅಂದಷ್ಟು ಒಂಬತ್ತು ಮೂರು ಒಂಬತ್ತುಗಳು ಅಂದರೆ ಎಷ್ಟು ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಅಂತೇಳಿ ಇಪ್ಪತ್ತೇಳು ಜನ ಕನ್ಯರನ್ನು ಚಂದ್ರನಿಗೆ ಕೊಟ್ಟ ತ್ರೀ ನಾವು ಇಂದವೆ ಇಂದು ಅಂದರೆ ಚಂದ್ರ ಇಂದವೆ ಅಂದರೆ ಚಂದ್ರನಿಗೆ ಗುರವೇ ಅಂತ ಹೇಳಿದ್ದಾರೆ ಉಕಾರ ಅಂಥದ್ದು ಚತುರ್ಥಿ ಭಕ್ತಿ ಆಗುವಾಗ ಆ ರೀತಿ ಆಗ್ತದೆ ಗುರು ಶಬ್ದ ಗುರವೇ ಆದ ಹಾಗೆ ಇಂದು ಶಬ್ದ ಇಂದವೇ ಭೂತಾಂಗಿರಃ ಕೃಶ ಭೂತಾಂಗಿರಃ ಕೃಶ ದ್ವೇ ದ್ವೇ ಪುತ್ರಿ ಪ್ರದತ್ತವಾಂ ಭೂತ ಮುನಿಯಂತ್ರಿ ಒಬ್ಬ ಆಮೇಲೆ ಅಂಗಿರಸ್ಸು ಕೃಷಾಶ್ವ ಇವರಿಗೆ ಇಬ್ಬಿಬ್ಬರು ಕನ್ಯರನ್ನು ಮದುವೆ ಮಾಡಿ ಕೊಟ್ಟ ಅಲ್ಲಿಗೆ ಆರು ಮಕ್ಕಳು ಅಲ್ಲಿಗೆ ಆಯಿತು ಆಮೇಲೆ ಹತ್ತು ಜನ ಧರ್ಮನಿಗೆ ಹದಿನಾರು ಆಯಿತು ಹದಿಮೂರು ಜನ ಕಶ್ಯಪ ಬ್ರಹ್ಮನಿಗೆ ಹದಿನಾರು ಮತ್ತು ಹದಿಮೂರು ಎಷ್ಟಾಯಿತು ಇಪ್ಪತ್ತೊಂಬತ್ತಾಯಿತು ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತೇಳು ಜನ ಚಂದ್ರನಿಗೆ ಇಪ್ಪತ್ತೊಂಬತ್ತು ಅಂದರೆ ಮೂವತ್ತು ಇಪ್ಪತ್ತಾರು ಅಂದರೆ ಐವತ್ತಾರು ಆಯಿತು ಒಟ್ಟು ಅರುವತ್ತರಲ್ಲಿ ಐವತ್ತಾರಾಯಿತು ಆಮೇಲೆ ತಾರಕ್ಷ್ಯನಿಗೆ ಮಿಕ್ಕ ಕನ್ಯೆಯರನ್ನೆಲ್ಲ ಕೊಟ್ಟ ಅಂದರೆ ಮತ್ತೆಷ್ಟು ಹೊಡಿಯೋದು ನಾಲ್ಕು ಜನ ಹ್ಞೂ ಐವತ್ತಾರ ಮತ್ತೆ ನಾಲ್ಕು ಜನ ಅರುವತ್ತು ತಾರಕ್ಷ್ಯ ಅಥವಾ ಗರುಡನಿಗೆ ಭೂತಾಂಗಿರ ಕೃಷಾಶ್ವೇಭ್ಯೋ ಏತ್ರಿ ಪ್ರದತ್ತ ತಾರಕ್ಷ ಚ ಅಪರಾಹ ಕನ್ಯ ಉಳಿದವರೆಲ್ಲರನ್ನು ಪ್ರಸೂತಿ ಪ್ರಸ ಪ್ರಸೂತಿ ಪ್ರಸವೈಹಿ ಯತಃ ಈ ಎಲ್ಲ ಕನ್ಯರಿಂದ ಜನಿಸಿದ ಮಕ್ಕಳಿಂದ ಮೂರು ಲೋಕವೂ ತುಂಬಿ ಹೋಯಿತು ತ್ರಿಲೋಕಾ ಪೂರಿತಾಸ್ತನ್ನು ವ್ಯಾಸತೋ ವ್ಯಾಸತೋಭಯಾತ್ ಆ ಪ್ರಜೆಗಳೆಲ್ಲರನ್ನೂ ವಿವರವಾಗಿ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಕ್ಷೇಪವಾಗಿ ಹೇಳ್ತೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮ ಸೃಷ್ಟಿ ಈ ರೀತಿ ಆಯಿತು ಅಂತೇಳಿ ಹ್ಞೂ ದಕ್ಷ ಪ್ರಜಾಪತಿಗೆ ಹೆಣ್ಣು ಮಕ್ಕಳು ಹೆಣ್ಣುಮಕ್ಕಳಿಂದ ವಂಶದ ಉದ್ಧಾರ ಆಯಿತು ತಿಳ್ಕೊಳ್ಳಿ ಅಲ್ಲಿಂದಲೇ ಸೃಷ್ಟಿ ನೋಡಿ ಯಾವ ರೀತಿ ಆಯಿತು ಗಂಡು ಮಕ್ಕಳಿಂದ ಅಲ್ಲ ಇಲ್ಲಿ ಹೆಣ್ಣು ಮಕ್ಕಳಿಂದ ಸೃಷ್ಟಿ ಮುಂದುವರಿಯಿತು ಗಣ್ಣು ಮಕ್ಕಳು ವೀರಾಗಿಗಳಾಗಿ ಮೋಕ್ಷಕ್ಕೆ ಹೋದರು ಹರಿಯೇಶ್ವರ ಶಬಲೇಶ್ವರು ಅದರ ನಂತರ ಅರುವತ್ತು ಜನ ಹೆಣ್ಣು ಮಕ್ಕಳಲ್ಲಿ ಇಷ್ಟೆಲ್ಲ ಸೃಷ್ಟಿಗಳು ಮುಂದುವರಿಯಿತು ಸೃಷ್ಟಿಕಾರ್ಯ ಪ್ರವೃತ್ತಿ ಮಾರ್ಗ ಹೀಗೆ ಹೀಗದು ಹೇಗೆ ಏನೆಲ್ಲ ಸೃಷ್ಟಿ ಅಂತೇಳಿ ಮುಂದೆ ಹೇಳ್ತಾರೆ ಅಂದರೆ ಹತ್ತು ಜನ ಧರ್ಮಪತ್ನಿಯರು ಹದಿಮೂರು ಜನ ಕಶ್ಯಪತ್ನಿಯರಾದರು ಇಪ್ಪತ್ತೇಳು ಜನ ಚಂದ್ರ ಚಂದ್ರಪತ್ನಿಯರಾದರು ಆಮೇಲೆ ಎರಡೆರಡು ಜನ ಭೂತಮುನಿ ಅಂಗಿರಸ್ಸು ಮತ್ತು ಕೃಷಾಶ್ವರಿಗೆ ಪತ್ನಿಯರಾದರು ಆಮೇಲೆ ತಾರಕ್ಷಿ ಅಥವಾ ಗರುಡನಿಗೆ ಉಳಿದಂತಹ ನಾಲ್ಕು ಕನ್ಯೆಯರು ಹೀಗೆ ಈ ಎಲ್ಲ ಕನ್ಯರಿಂದ ಜನಿಸಿದ ಮಕ್ಕಳ ಬಗ್ಗೆ ಈಗ ಹೇಳ್ತಾರೆ ಯಾರು ಯಾರಿಂದ ಏನೇನು ಸೃಷ್ಟಿಯಾಯಿತು ಯಾವ್ಯಾವ ಜೀವಜಾಲಗಳು ಜಾತಿಗಳು ಅಂತ ಹೇಳಿ ಕೇಚಿತ್ವದಂತಿ ತಾಂಜೇಷಾಂ ಮಧ್ಯಮಾಪರೇಶಿವಾಂ ಧರ್ವಾನಂತರಜಾಂ ಕೇಚಿತ್ ಕಲ್ಪಭೇದಾತ್ರ ಚ ಸತ್ ದೇವಿಯ ಅವತಾರಿಯಾದ ಸತೀದೇವಿಯನ್ನು ಕೆಲವರು ದಕ್ಷಿಣ ಹಿರಿಯ ಮಗಳೆಂದು ಹೇಳ್ತಾರೆ ಕೆಲವರು ಮಧ್ಯದವಳು ಅಂತೇಳಿ ಹೇಳ್ತಾರೆ ಇನ್ನು ಕೆಲವರು ಕೊನೆಯವಳು ಅಂತೇಳಿ ಹೇಳ್ತಾರೆ ಆಯಾಯ ಕಲ್ಪಭೇದದಿಂದ ಈ ಮೂರು ಪಕ್ಷವು ಸರಿಯಾದದೆ ಅಂದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯಾಗಿ ಹುಟ್ಟಿದ್ದಾಳೆ ಒಂದು ಕಲ್ಪದಲ್ಲಿ ಹಿರಿಯವಳಾಗಿ ಒಂದು ಕಲ್ಪದಲ್ಲಿ ಮಧ್ಯದವಳಾಗಿ ಇನ್ನೊಂದು ಕಲ್ಪದಲ್ಲಿ ಕೊನೆಯವಳಾಗಿ ಹುಟ್ಟಿದ್ದಾಳೆ ಹಾಗಾಗಿ ಇದು ಯಾವುದು ತಪ್ಪು ಅಂತಲ್ಲ ಎಷ್ಟೋ ಕಾಲಮಾನದಲ್ಲಿ ಪುನಃ ಪುನಃ ನಡೆಯತಕ್ಕಂಥ ಘಟನೆಗಳು ಅದೇ ಇತಿಹಾಸ ಮರಳು ಕಳ ಮರು ಕಳಿಸ್ತದೆ ಅಂತೇಳಿ ಹೇಳ್ತಕ್ಕಂಥದ್ದು ಕೂಡ ಅವತಾರ ಎತ್ತಿ ಬರ್ತಾನೆ ಭಗವಂತ ಅಂತ ಹೇಳಿದಾಗೆ ಭಗವತಿಯು ಅವತಾರ ಎತ್ತಿ ಬರ್ತಾಳೆ ಇಲ್ಲಿ ಪಾರ್ವತಿ ಅಥವಾ ಸತೀದೇವಿ ಯಾವ ರೀತಿ ಅವತಾರ ಎತ್ತಿ ಬಂದಿದ್ದಾಳೆ ದಕ್ಷಿಣ ಹಿರಿಯ ಮಗಳು ಕೆಲವರು ಕೆಲವರು ಮಧ್ಯಮದಗಳು ಮತ್ತು ಕೆಲವರು ಕೊನೆ ಹೌದು ಆಮೇಲೆ ಅನಂತರ ಸಪತ್ನಿ ಕಃ ಪ್ರಜಾಪತಿ ದಕ್ಷೋ ದಧೌ ಸುಪ್ರೀತ್ಯ ತಾಂ ಮನಸಾ ಜಗದಂಬಿಕಾಂ ದಕ್ಷೋ ದಧೌ ಸುಪ್ರೀತ್ಯ ತಾಂ ಮನಸಾ ಜಗದಂಬಿಕಾ ದಕ್ಷೋ ದಧ ಸುಪ್ರೀತ್ಯ ಮೂರು ಎರಡು ಐದು ಏಳೇ ಅಕ್ಷರಾಗುವಂಥದ್ದ್ರಲ್ಲಿ ತಾಮ್ ಮನಸ ಜಗದಂ ಬಿ ಕಾಂ ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಂ ಮನಸ ಜಗದಂ ಬಿ ಕಾಂ ನಾಲ್ಕು ಇದೆ ಈಗ ತಾಮ್ ಎನ್ನತಕ್ಕಂಥದ್ದು ಹಿಂದಿನ ಪಾದಕ್ಕೆ ಸೇರಬೇಕಾಗ್ತದೆ ದಕ್ಷೋ ದಧೌ ಸುಪ್ರೀತ್ಯ ತಾಮ್ ಮನಸಾ ಜಗದಂ ಬಿ ಕಾಂ ಅಂಥೇಳಿ ಅಲ್ಲಿ ಛಂದೋಭಂಗ ಕಾಣ್ತದೆ ನಮಗೆ ಆದರೆ ನಾವಿಲ್ಲಿ ಇದು ಆರ್ಷಪ್ ಅಂತೇಳಿ ಹೇಳಬೇಕಾಗ್ತದೆ ವೇದಾಭ್ಯಾಸರ ಒಂದು ಪ್ರಯೋಗ ಆರ್ಷ ಪ್ರಯೋಗ ಅಂಥೇಳಿ ಋಷಿ ಪ್ರಣೀತವಾದದ್ದು ಆದರೆ ಹೇಳುವಾಗ ನಮಗೆ ಅನುಷ್ಠುಪ್ಪು ಛಂದಸ್ಸಿನ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ತದೆ ಅಷ್ಟೆ ದಕ್ಷೋ ದ ಧೌ ಸುಪ್ರೀತ್ಯ ಅಂಥೇಳಿ ದೀರ್ಘವಂತ ಪಂಚಮಂ ಲಘು ಸರ್ವತ್ರ ಅಂತೇಳಿ ಇರತಕ್ಕಂಥದ್ದು ನಾಲ್ಕು ಪಾದಗಳಲ್ಲಿ ಐದನೆಯದು ಲಘುವಾಗಿರಬೇಕು ಅಂತೇಳಿ ಸುಪ್ರೀತ್ಯ ಅಂತೇಳಿ ಐದನೇ ಅಕ್ಷರಲ್ಲಿ ಯಾವುದು ಎರಡು ನಾಲ್ಕು ದಕ್ಷೋ ದಧೋ ಸುಪ್ರೀತ್ಯ ಪ್ರೀ ಅನ್ನತಕ್ಕಂಥದ್ದು ಪಂಚ ಐದನೇ ಅಕ್ಷರ ಅದು ದೀರ್ಘ ಆಗಿದೆ ಅಲ್ಲಿ ಅಂದರೆ ಗುರುವಾಗಿದೆ ಅದು ಹ್ಞೂ ಇರಲಿ ಮುಂದೆ ಏನು ಹೇಳ್ತಾರೆ ಇಲ್ಲಿ ಬಳಿಕ ದಕ್ಷ ಬ್ರಹ್ಮನು ತಿರುಗಿ ತನಗೆ ಪುತ್ರಿಯು ಜನಿಸುವುದಕ್ಕಾಗಿ ಪತ್ನಿಯೊಡನೆ ಭಕ್ತಿಯಿಂದ ಜಗನ್ಮಾತೆಯಾದ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿದ ಅಂದರೆ ಅಲ್ಲಿಗೆ ಅರುವತ್ತು ಮಕ್ಕಳು ಆಯಿತು ಇದೀಗ ಮುಂದಿನದ್ದನ್ನು ಹೇಳ್ತಕ್ಕಂಥದ್ದು ದೇವಿ ಅವತಾರ ಇನ್ನೂ ಆಗಲಿಲ್ಲ ಅಧಃ ಪ್ರೇಮಾ ಹಿದುಷ್ಟಾವಗಿರಾಯಿ ಗದ್ಗದಯಾ ಹಿ ಸಹ ಭೂಯೋ ಭೂಯೋ ನಮಸ್ಕೃತ್ಯ ಸಾಂಜಲಿರ್ವಿನೆಯನ್ವಿತಃ ಮತ್ತು ದೇವಿಯನ್ನು ಭಕ್ತಿಯಿಂದ ಪುನಃಪುನಃ ನಮಸ್ಕರಿಸಿ ಅಂಜಲಿಬದ್ಧನಾಗಿ ವಿನಯದಿಂದ ಬಗ್ಗಿ ಗದ್ಗದಸ್ವರದಿಂದ ಪುನಃಪುನಃ ಸ್ತುತಿ ಸುಷ್ಟಾ ಸಾೀ ವಿಚಾರ ಮನಸೀತಿ ಚಕ್ರೇವತಾರಂ ವೀರಿಣ್ಯಾ ಕುರ್ಯಾಂ ಪಣವಿಪೂರ್ತೇ ದಕ್ಷಿಣಸ್ತುತಿಯಿಂದ ಸಂತುಷ್ಟಾಗಿ ದೇವಿಯು ತನ್ನ ಪೂರ್ವ ಪ್ರತಿಜ್ಞೆಯಂತೆ ಅದನ್ನು ತೀರಿಸಿದಕ್ಕೋಸ್ಕರವಾಗಿ ದಕ್ಷಪತ್ನಿಯಾದ ವೀರಣಿಯಲ್ಲಿ ಅವತಾರವನ್ನು ಮಾಡುವೆನು ಅಂತೇಳಿ ಸಂಕಲ್ಪಿಸಿದಳು ಅಥ ಸೋವಾಚ ಮನಸ್ಸಿ ದಕ್ಷಸೆ ಜಗದಂಬಿಕಾ ವಿಲಾಸ ದಾತೀವ ಸದಕ್ಷೋ ಮುನಿಸತ್ತಮ ಅಲೇ ಮುನಿಯೇ ಬಳಿಕ ಆ ಜಗನ್ಮಾತೆಯು ದಕ್ಷ ಬ್ರಹ್ಮನ ಮನಸ್ಸಿನಲ್ಲಿ ಆಗ ದಕ್ಷನು ತುಂಬ ತೇಜೋವಂತನಾಗಿ ಪ್ರಕಾಶಿಸಿದ ಶುಮುಹೂರ್ತೇನ ದಕ್ಷೋಪಿ ಸ್ವಪತ್ನಿಯಂ ನಿಧಧೇ ಮುಧಾ ದಕ್ಷಪತ್ನಿಯ ಸ್ತದಾ ಚಿತ್ತೇ ಶಿವೋ ವಾಸ ದಯಾನ್ವಿತ ಆಮೇಲೆ ದಕ್ಷಿಣ ಶುಭಮುಹೂರ್ತದಲ್ಲಿ ತನ್ನ ಪತ್ನಿಯಲ್ಲಿ ಗರ್ಭಾಧಾನವನ್ನು ಮಾಡಿದ ಆಗ ದಯಾಮಿಯಾದ ದೇವಿಯು ದಕ್ಷಪತ್ನಿಯ ಮನಸ್ಸಿನಲ್ಲಿ ನೆಲೆಸಿದಳು ಆವಿರ್ಬಭುವ ಚಿಹ್ನಾನಿ ದೋಹದಸ್ಯಖಿಲಾನಿ ವೈ ವೀರೇ ಜೇ ವೀರಿಣಿ ತಾತ ಹೃಷ್ಟಚಿತ್ತಾಧಿಕಂ ತಥಾ ಮುಂದೆ ಕೆಲವು ದಿನಗಳಲ್ಲಿ ವೀರ್ಣೆಯ ವೀರಿಣಿಯಲ್ಲಿ ಗರ್ಭಿಣಿಯ ಚಿಹ್ನೆಗಳು ಪ್ರಕಟವಾದವು ಆವಿರ್ಬಹುವ ಚಿಹ್ನಾನಿ ದೋಹದಸ್ಯ ಅಖಿಲಾನಿವೈ ದೋಹದ ಅಂದರೆ ಹಾಲು ಕೊಡತಕ್ಕಂಥವಳು ಅಂದರೆ ಗರ್ಭಿಣಿ ತಾಯಿ ಆ ಗರ್ಭಿಣಿಯಾಗತಕ್ಕಂಥ ಲಕ್ಷಣಗಳೆಲ್ಲ ಕಂಡಿತು ಕಂಡು ದೋಹದಸ್ಯ ದೋಹ ಅಂದರೆ ಹಾಲು ದೋಹದ ಅಂದರೆ ಹಾಲನ್ನು ಕೊಡ್ತಕ್ಕಂಥವಳು ಹೀಗೆ ದೇವಿಯು ಅವಳಲ್ಲಿ ನೆಲೆಸಿದ ಕಾರಣ ಆ ವೀರಿಣಿಯು ಮಹಾಮಂಗಳೂಪಳಾಗಿಯೂ ಸದಾ ಸಂತುಷ್ಟಳಾಗಿಯೂ ಪ್ರಕಾಶಿಸಿದಳು ವಿರೇಜೆ ವೀರಿಣಿ ತಾತ ಹೃಷ್ಟಚಿತ್ತಾಧಿಕಂ ತಥ ಶಿವ ವಾಸ ಪ್ರಭಾವಾತ್ ಮಹಾಮಂಗಲರೂಪಿಣಿ ಕುಲಸ್ಯ ಸಂಪ್ರದಾಯೈಶ್ಚ ಶ್ರೊತೈಶ್ಚಿತ್ತಸಮುನ್ನತೆ ಆಗ ದಕ್ಷ ಪ್ರಜಾಪತಿ ಕುಲಾಭಿವೃದ್ಧಿಗಾಗಿಯೂ ಐಶ್ವರ್ಯಾಭಿವೃದ್ಧಿಗಾಗಿಯೂ ವಿದ್ಯಾಭಿವೃದ್ಧಿಗಾಗಿಯೂ ಮನಸ್ಸು ಪರಿಪಾಕವನ್ನು ಹೊಂದುವುದಕ್ಕಾಗಿಯೂ ವಂಸವನ್ವಯ ಮೊದಲಾದ ಶುಭ ಶ್ರದ್ಧೆಯಿಂದ ಆಚರಿಸಿದ ವ್ಯಧತ್ತಸುಕ್ರಿಯ ದಕ್ಷ ಪ್ರೀತ್ಯ ಪುಂಸವನಾ ಉತ್ಸವೋ ಅತೀವ ಸಂಜಾತಸ್ತಾತೇಶು ಚಕರ್ಮಸೂ ಆ ಕರ್ಮಗಳಲ್ಲಿ ಮಹತ್ತಾದ ಉತ್ಸವವೇ ಆಯಿತು ದಕ್ಷನು ಬ್ರಾಹ್ಮಣರಿಗೆ ಅತಿ ಹೆಚ್ಚುವಾಗಿ ದಕ್ಷಿಣೆಯನ್ನು ಕೊಟ್ಟ ವಿತ್ತಂದದೌ ದ್ವಿಜಾತಿಭ್ಯೋ ಯಥಾ ಕಾಂ ಪ್ರಜಾವತಿ ಪ್ರಜಾಪತಿ ಅಥ ತಸ್ನಿನ್ನವಸರೇ ಸರ್ವೇ ಹರ್ಯಾದಯಸ್ಸುರ ಆಗ ಇಂದ್ರನೇ ಮೊದಲಾದಂತಹ ದೇವತೆಗಳು ವೀರಣೆಯ ಗರ್ಭದಲ್ಲಿ ದೇವಿಯು ಬೆಳೆಯುತ್ತಿರುವುದು ಅಂತೇಳಿದು ತುಂಬ ಸಂತೋಷಗೊಂಡರು ಅವರ ಸಂಕಲ್ಪ ಈಡೇರಿತು ಜ್ಞಾತ್ ಗರ್ಭಗತಾಂದೀ ವಿಂ ವೀರಣ್ಯಾ ಮುದಂ ಯಯುಃತ್ರ ಆಗತ್ಯ ಜತೆ ಸರ್ವೇ ತುಷ್ಟುರ್ ಜಗದಂಬಿಕಾಂ ಮುಂದೆ ಆ ದೇವತೆಗಳೆಲ್ಲರೂ ದಕ್ಷನ ಮನೆಗೆ ಬಂದು ಲೋಕೋಪಕಾರಕ್ಕಾಗಿ ಅವತರಿಸತಕ್ಕಂತಹ ಜಗನ್ಮಾತೆ ಆದ ದೇವಿಯನ್ನು ಪುನಃ ಪುನಃ ನಮಸ್ಕರಿಸಿ ಸ್ತೋತ್ರ ಮಾಡಿದರು ಇದರಲ್ಲಿ ಇಂದ್ರಾದಿಗಳ ಸೃಷ್ಟಿಯ ಬಗ್ಗೆ ವಿಶೇಷವಾಗಿ ಇಲ್ಲಿ ಹೇಳಲಿಲ್ಲ ಹಿಂದೆ ತ್ರಿಮೂರ್ತಿಗಳ ಸೃಷ್ಟಿಯ ಬಗ್ಗೆ ಹೇಳಿದರು ಆಮೇಲೆ ಈ ಪ್ರಜಾಪತಿಗಳ ಸೃಷ್ಟಿಯ ಬಗ್ಗೆ ಹೇಳಿದರು ಆದರೆ ಇಂದ್ರಾದಿಗಳ ಸೃಷ್ಟಿಯ ಬಗ್ಗೆ ಶಿವಪುರಾಣದಲ್ಲಿ ಇದುವರೆಗೆ ಈಗ ನಮಗೆ ಕಾಣಿಸಲಿಲ್ಲ ಮುಂದೆ ಮುಂದೆ ಆ ದೇವತೆಗಳೆಲ್ಲರೂ ದಕ್ಷಿಣ ಮನೆಗೆ ಬಂದು ಲೋಕೋಪಕಾರಕ್ಕಾಗಿ ಅವತರಿಸತಕ್ಕಂಥ ಜಗನ್ಮಾತೆಯಾದಂಥ ದೇವಿಯನ್ನು ಪುನಃ ಪುನಃ ನಮಸ್ಕರಿಸಿ ಸ್ತೋತ್ರ ಮಾಡಿದರು ಲೋಕೋಪಕಾರ ಕರಿಣೀಂ ಪ್ರಣಮ್ಯ ಚುಹುರ್ಮುಹು ಕೃತ್ವ ತತಸ್ತೆ ಪ್ರಶಂಸಾಂ ಬಹುಧಾ ದಕ್ಷ ಪ್ರಜಾಪತಿಯವ ವೀರಿಣ್ಯಾ ಸ್ವಗೃಹಂ ಯಯುಃತು ನವ ಮಾಸೇಶು ಕ್ವಾ ಚಲೌಕಿಕೀಂ ದಕ್ಷ ಪ್ರಜಾಪತಿಯನ್ನು ಅವನ ಪತ್ನಿಯಾದ ವೀರಿಣಿಯನ್ನು ತುಂಬಾ ಪ್ರಶಂಸಿಸಿ ಆ ದೇವತೆಗಳು ತಮ್ಮ ತಮ್ಮ ತೆರಳಿದರು ಗತಿಂ ಶಿವಚ ಪೂರ್ಣೆ ಸಾ ದಶಮೇ ಮಾಸಿನ ರ ಆವಿರ್ಬಭುವ ಪುರತೋ ಮಾತು ಒಂಬತ್ತು ತಿಂಗಳು ತುಂಬಲು ಲೌಕಿಕವಾದ ಕರ್ಮಗಳಲ್ಲಿ ಯಥೋಕ್ತವಾಗಿ ನೆರವೇರಿದವು ತಿಂಗಳಲ್ಲಿ ಗ್ರಹಾನುಕೂಲ ಮತ್ತು ತಾರಾನುಕೂಲವಾಗಿರತಕ್ಕಂಥ ಮತ್ತು ಚಂದ್ರನ ಪೂರ್ಣನಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ತಿಂಗಳ ತಿಂಗಳು ಪೂರ್ತಿಯಾಗಿ ಹತ್ತನೇ ತಿಂಗಳಿನಲ್ಲಿ ಅಂದರೆ ಅರ್ಥ ಒಂಬತ್ತು ತಿಂಗಳಾಗಿ ಏಳು ದಿವಸ ಅಂತೇಳಿ ಈಗಿನ ನಮ್ಮ ಲೆಕ್ಕಾಚಾರ ಹೇರಿಗೆಗೆ ಹೀಗೆ ಈ ಹತ್ತನೇ ತಿಂಗಳಿನಲ್ಲಿ ಗ್ರಹಾನುಕೂಲ ತರಾನುಕೂಲವಿರತಕ್ಕಂತಹ ಚಂದ್ರನ ಪೂರ್ಣನಾಗಿರ್ತಕ್ಕಂಥ ತಾಯಿಯಾದ ವೀರಿಣಿಯ ಎದುರಿಗೆ ದೇವಿಯು ಆವಿರ್ಭವಿಸಿದಳು ಮುಹೂರ್ತೆ ಸುಖದೇ ಚಂದ್ರಗ್ರಹ ತಾರಾನುಕೂಲಕ್ಕೆ ದಸ್ಮಾತ್ ಜಾತ ಮಾತ್ರ ಸುಪ್ರೀತೋ ಸು ಆ ಕುಮಾರಿ ಜನಿಸಿದೊಡನೆ ದಕ್ಷಬ್ರಹ್ಮನು ತುಂಬ ಹರ್ಷಗೊಂಡು ಮಹಾತೇಜಸ್ವಿ ಆದ ಆ ಕುಮಾರಿಯನ್ನು ನೋಡಿ ಇವಳು ದೇವಿ ಅವತಾರ ಅಂತೇಳಿ ತಿಳಿದ ಈ ಗ್ರಹ ತಾರು ಎಲ್ಲ ಬಲಗಳು ಮುಹೂರ್ ಸುಖವಾದಂತಹ ಒಳ್ಳೆಯ ಮುಹೂರ್ತ ಆದ ಕಾರಣ ದಕ್ಷಬ್ರಹ್ಮನು ಕೂಡ ತುಂಬ ಸಂತೋಷಗೊಂಡ शेवीति ताँ मेने दृष्ट्वा तेज सोलब तदा पुष्प्दृष्टिर्मेघाश्च वृषुर्जलि दिश्शाता दुत जाता या च मुनीशर अवादय ठिदशा अवादय धिदाशुभवाद्याता ಅವಾದಯನ್ ತ್ರ ಶುಭವಾದ್ಯಾೇಗತಾ ಅಂದರೆ ಆಕಾಶದಲ್ಲಿರ್ತಕ್ಕಂತಹ ತ್ರಿದಶಾ ದೇವತೆಗಳು ಅವಾದಯನ್ ಶುಭವಾದ್ಯಾನಿ ಶುಭ ವಾ ಮಂಗಳವಾದ್ಯಗಳನ್ನು ಬಾರಿಸಿದರು ಹಾಗೆ ಪುಷ್ಪವೃಷ್ಟಿಯಾಯಿತು ಆ ಕುಮಾರಿ ಜನಿಸಿದ ಕೂಡಲೇ ಆಕಾಶದಿಂದ ಪೃಷ್ಟವೃಷ್ಟಿಯಾಯಿತು ಮೇಘಗಳು ಮನೆಯನ್ನು ಸುರಿಸಿದವು ದಿಕ್ಕುಗಳು ಮನಿಲವಾಗಿರದೆ ಪ್ರಸನ್ನವಾದವು ದೇವತೆಗಳು ಆಕಾಶದಲ್ಲಿ ನಿಂತು ದೇವದೊಂದು ಅಗ್ನಿಗಳು ಶಾಂತಿಯಿಂದ ಪ್ರದಕ್ಷಿಣಾಕಾರವಾಗಿ ಜ್ವರಿಸಿದವು ಹೀಗೆ ಎಲ್ಲವೂ ಶುಭ ಚಿಹ್ನೆಯಾಯಿತು ಜಜ್ವಲು ಶಗ್ನೇಯ ಶಾಂತ ಇಲ್ಲಿ ಒಂದು ಶಬ್ದ ಬಂತು ತ್ರಿದಶ ಅಂಥೇಳಿ ದೇವತೆಗಳು ತ್ರಿದಶಃ ಅಂದ್ರೇನು ತೃತೀಯ ಯೌವನಾಖ್ಯಾದಶ್ಯ ಅಂಥೇಳಿ ಒಂದರ್ಥ ಒಂದು ವ್ಯಾಖ್ಯಾನ ನಿಷ್ಪತಿ ಶಬ್ದದ್ದು ಅಂದರೆ ಮೂರನೇದ ಅಂಥ ಬಾಲ್ಯ ಕೌಮಾರ್ಯ ಯೌವನ ಅಂಥೇಳಿ ಆಮೇಲೆ ವಾರ್ಧಕ್ಯ ಬರ್ತಕ್ಕಂಥದ್ದು ಈ ನಾಲ್ಕರಲ್ಲಿ ಮೂರನೇದು ಯಾವುದು ಯೌವನ ಆ ಯೌವನ ಮೂರನೇದ್ದು ಅಂತಹ ದಶೆ ಯಾವರಿಗೋ ಯಾರಿಗೋ ನಿತ್ಯವೂ ಯೌವನ ನಿತ್ಯ ಚಿರ ಯೌವನ ಆಗಿದೆ ಅಂಥವ್ರೆ ತ್ರಿದಶರು ದೇವತೆಗಳು ಅಂಥೇಳಿ ಅಮರರು ಅಜರರು ಅವರು ಜರ ಇಲ್ಲ ಅವರಿಗೆ ವೃದ್ಧಾಪ್ಯ ಇಲ್ಲ ಅಂಥೇಳಿ ಒಂದು ಅರ್ಥ ಯದ್ವಾ ಅಥವಾ ಇನ್ನೊಂದರ್ಥ ಏನು ಶಬ್ದ ನಿಷ್ಪತಿ ತಿೋ ಜನ್ಮಸತ್ವಾ ಅವಿನಾಶಾಖ್ಯಾ ನೋ ಮರ್ತಿಯಂ ಇವ ವೃದ್ಧಿಪರಿಣಾಮಕ್ಷಯಾಖ್ಯಾ ದಶಾ ಯಸ್ಯಾರಿಗೆ ಮೂರೇ ಗತಿಗಳು ಯಾವುದು ಜನ್ಮ ಸತ್ ಅಸ್ತಿತ್ವ ಆಮೇಲೆ ವಿನಾಶ ಈ ಮೂರು ದಶೆಗಳು ಮಾತ್ರ ಷಡ್ಭಾವವಿಕಾರಗಳಲ್ಲಿ ಮನುಷ್ಯರಿಗೆ ಇರತಕ್ಕಂಥ ಷಡ್ಭಾವ ಯಾವುದೆಲ್ಲ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂಥೇಳಿ ಆರು ಭಾವ ವಿಕಾರಗಳು ಯಾರಿಗೆ ಜೀವರಿಗೆ ಮನುಷ್ಯರಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಅಂದರೆ ಮೊದಲಾಗಿ ಜಾಯತೆ ಹುಟ್ಟುವಂಥದ್ದು ಅಸ್ಥಿ ಇರುವಂಥದ್ದು ಇಲ್ಲಿ ಮರಣದ ಜನ್ಮದಿಂದ ಮರಣದವರೆಗೆ ಆಮೇಲೆ ವರ್ಧತೆ ಬೆಳವಣಿಗೆ ಆಗುವಂಥದ್ದು ವಿಪರಿಣಮತೆ ಅಂದರೆ ಶರೀರವು ಪ್ರೌಢಾವಸ್ಥಥಥಥಥಥಥಥಥಥ ಬರ್ತಕ್ಕಂಥದ್ದು ಹ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ವ್ಯತ್ಯಾಸ ಆಗ್ತದೆ ವಿಪರಿಣಾಮತೆ ಪ ವ್ಯತ್ಯಾಸ ಆಗ್ತದೆ ಪರಿಣಾಮದಲ್ಲಿ ಹಾಗೆ ಆಮೇಲೆ ಅಪಕ್ಷೀಯತೆ ಕ್ಷಯಿಸುವಂಥದ್ದು ವೃದ್ಧಾಪ್ಯ ಬರ್ತಕ್ಕಂಥದ್ದು ಹ್ಞೂ ಪ್ರೌಢಾವಸ್ಥೆಯ ನಂತರ ವಾರ್ಧಕ್ಯ ವೃದ್ಧಾಪ್ಯ ಆಮೇಲೆ ವಿನಶ್ಯತೆ ಅಂತ ನಾಶ ಅಂದರೆ ಮರಣವನ್ನು ಈ ಶರೀರ ನಾಶ ಆಗ್ತದೆ ಪಾಂಚಭೌತಿಕವಾದಿ ಇದಿಷ್ಟು ಜೀವನ ದಶೆಗಳು ಅಂಥೇಳಿ ಆರು ಅದರಲ್ಲಿ ಮೂರೇ ಇರತಕ್ಕಂಥದ್ದು ಯಾರು ತ್ರಿ ದಶಾಹ ತ್ರಿದಶಾಹ ಅಂದರೆ ಹಾಗೆ ಮೂರು ದಶೆಗಳು ಮಾತ್ರ ಯಾವುದೆಲ್ಲ ಜನ್ಮ ದೇವತೆಗಳು ಹುಟ್ಟುವಂಥದ್ದು ಇದೆ ಯಾವುದು ಪುಣ್ಯ ಫಲದಿಂದಾಗಿ ಕ್ಷೀಣಿಯ ಪುಣ್ಯ ಮತ್ತು ಲೋಕಂಭಿಶಾಂತಿ ಅಂತೇಳಿ ಹೇಳಿದಾಗೆ ಪುಣ್ಯ ಬಂದಾಗ ಆ ಪುಣ್ಯದ ಫಲದಿಂದ ದೇವತ ದೇವತ್ವಕ್ಕೆ ಇರತಕ್ಕಂಥ ಜನ್ಮ ಆಮೇಲೆ ಸತ್ವ ಅಂದರೆ ಇರತಕ್ಕತ್ತು ಇರುವಿಕೆ ಹ್ಞೂ ಇನ್ನೊಂದು ವಿನಾಶ ಆ ಪುಣ್ಯ ಕ್ಷೀಣ ಆದಾಗ ವಿನಾಶ ಆಗ್ತಕ್ಕಂಥ ಇದು ಮೂರು ಅವಸ್ಥೆಗಳಿರ್ತಕ್ಕಂಥವು ದಿ ತ್ರಿ ದಶಾಹ ಆರು ಅವಸ್ಥೆಗಳಿರತಕ್ಕಂಥವ್ರಲ್ಲ ಮೂರೇ ಹೀಗೆ ಇದೊಂದು ವಿಚಾರ ಮುಂದೆ ಇಲ್ಲಿ ಏನಾಯಿತು ವೀರಿಣೀ ಸಂಭವಾನ್ ದೃಷ್ಟ್ ದಕ್ಷಸ್ಥಾಂ ಜಗದಂಬಿಕಾಂ ನಮಸ್ಕೃತ್ಯ ಕರೌ ವಧ್ವಾ ಬಹುತುಷ್ಟಾವಭಕ್ತಿತ ದಕ್ಷ ಉಚ ಮಹೇಶನಿ ನಮಸ್ತುಭ್ಯಂ ಜಗದಂಬೆ ಸನಾತನೀ ಕೃಪಾ ಗುರುಮಹಾದೇವಿ ಸತ್ಯೇ ಸತ್ಯಸ್ವರೂಪಿಣೀ ಶಿವ ಶಾಂತ ಮಹಾಮಯಾ ಯೋಗ ನಿದ್ರಾ ಜಗನ್ಮಯಿ ಅಂತೇಳಿ ಈ ದಕ್ಷ ಹೊಗಳ್ತಾನೆ ಅಂದರೆ ಜಗನ್ಮಾತೆಯಾದ ದೇವಿಯು ವೀರಿಣೆಯಲ್ಲಿ ಜನಿಸಿದ್ದನ್ನು ನೋಡಿ ದಕ್ಷ ಪ್ರಜಾಪತಿ ನಮಸ್ಕರಿಸಿ ಕೈ ಮುಗಿದು ಭಕ್ತಿಯಿಂದ ತುಂಬ ಸ್ತೋತ್ರವನ್ನು ಮಾಡ್ತಾನೆ ಹೀಗೆ ಹೀಗೆ ಈ ರೀತಿಯಾಗಿ ದಕ್ಷನು ಹೇಳ್ತಾನೆ ಜಗನ್ಮಾತೆಯು ಆದಿ ಇಲ್ಲದವಳು ಪರಮೇಶ್ವರಿಯೇ ಮಹೇಶಾನಿ ಜಗದಂಬೆ ಜಗನ್ಮಾತೆಯು ಆದಿ ಇಲ್ಲದವಳು ಸನಾತನಿ ಹ್ಞೂ ಸನಾತನವಾದಂಥವಳು ಅಂದರೆ ಆದಿ ಅಂತ ಇಲ್ಲದಂಥವಳು ಪರಮೇಶ್ವರಿಯೇ ನಿನಗೆ ನಮಸ್ಕಾರ ಮಹೇಶಾನಿ ಮಹೇಶ್ವರನ ಪತ್ನಿಯೇ ನಮಸ್ತುಭ್ಯಂ ತುಭ್ಯಂ ನಮಃ ನಿನಗೆ ನಮಸ್ಕಾರ ಸತ್ಯಸ್ವರೂಪರಾದವು ಮಹಾದೇವಿಯೇ ಮಹಾದೇವಿ ಸತ್ಯೇ ಸತ್ಯಸ್ವರೂಪಿಣಿ ನನ್ನಲ್ಲಿ ಅನುಗ್ರಹವನ್ನು ಮಾಡು ಕೃಪಾಂಕುರು ಅಂಥೇಳಿ ಕೃಪೆಯನ್ನು ಮಾಡು ಶಿವ ಶಾಂತ ಮಹಾಮಾಯಾ ಯೋಗನಿದ್ರಾ ಜಗನ್ಮಯಿ ನಿನ್ನನ್ನು ಏನೇನು ಹೇಳ್ತಾರೆ ವೇದವಿತ್ತುಗಳು ವೇದ ಜ್ಞಾ ವೇದವನ್ನು ವೇದವಿದರು ಶಿವ ಅಂತ ಹೇಳ್ತಾರೆ ಶಾಂತ ಅಂತ ಹೇಳ್ತಾರೆ ಮಹಾಮಾಯಿ ಅಂತ ಹೇಳ್ತಾರೆ ಜಗದ್ರೂಪಳು ಅಂತೇಳಿ ಹೇಳ್ತಾರೆ ಜಗನ್ಮಯಿ ಯೋಗನಿದ್ರ ಅಂತೇಳಿ ಹೇಳ್ತಾರೆ ಅನೇಕ ವಿಧವಾಗಿ ನಿನ್ನನ್ನು ಹೇಳ್ತಾರೆ ಯಾ ಪ್ರೋಚಿತ ವೇದವಿಭ್ಯರ್ನಮಾತ್ವಾಂ ಹಿತ ವಹಂ ಅಂದರೆ ಇಂತಹ ಮತ್ತು ಜಗತ್ತಿಗೆ ಕ್ಷೇಮ ಮಾಡುವಂತಹ ಓ ದೇವಿಯೇ ನಿನ್ನನ್ನು ನಮಸ್ಕರಿಸ್ತೇನೆ ಹಿತಾವಹಾಮ್ ಹಿತವನ್ನು ಮಾಡತಕ್ಕಂತಹ ಲೋಕಕ್ಕೆ ಯಾ ಧಾತ ನಿಯುಕ್ತಸೌ ಜಗತ್ಸಷ್ಟಿಂ ಪುರಕ ನಿನ್ನಿಂದ ಪ್ರೇರನಾಗೆ ವಿಧಿಯು ಜಗತ್ತನ್ನ ಸೃಷ್ಟಿಸ್ತಾನೆ ಯಾ ಧಾತೃವಿಧಿ ಬ್ರಹ್ಮ ನಿಯುಕ್ತ ಅವನು ನಿಯೋಜಿಸಲ್ಪಟ್ಟಿದ್ದಾನೆ ನಿನ್ನಿಂದಲೇ ಅಸೌ ಜಗತ್ಸೃಷ್ಟಿ ಪುರ ಅಕರೋತ್ ಹಿಂದೆ ಜಗತ್ತನ್ನು ಸೃಷ್ಟಿ ಮಾಡಿದ ನಿನ್ನ ಪ್ರೇರಣೆಯಂತೆ ನಿನ್ನ ಆಜ್ಞೆಯಂತೆ ತಾಂ ತ್ವಾಂ ನಮಿ ಪರಮ ಜಗದ್ದಾತ್ರೀ ಮಹೇಶ್ವರೀ ಅಂತಹ ಹೀಗೆ ಬ್ರಹ್ಮನ ಮೂಲಕ ಜಗತ್ತನ್ನು ಸೃಷ್ಟಿಸುವಡು ಪರಮಾತ್ಮ ಪರಮೇಶ್ವರಿಯು ಆದ ನಿನ್ನನ್ನು ಮತ್ತೆ ಮತ್ತೆ ನಮಿಸ್ತೇನೆ ತ್ವಾಂ ತಾಂ ತ್ವಾಂ ನಮಾ ಪರಮಾಂ ಜಗದ್ದಾತ್ರೀ ಮಹೇಶ್ವರಿ ಯ ವಿಷ್ಣುರ್ ಜಗತ್ಸ್ಥಿತ್ಯೈ ನಿಯುಕ್ತಸ್ತಾಂ ಸದಾ ಕರೋ ಓ ದೇವಿಯಿಂದಲೇ ಆಜ್ಞಾಪಿಸಲ್ಪಟ್ಟವನಾಗಿ ಹರಿಯು ಜಗತ್ತನ್ನು ಸದಾ ಪಾಲಿಸ್ತಾ ಇದ್ದಾನೆ ಯಯ ರುದ್ರೋ ಪುರಾಕರೋತ್ ಹೀಗೆ ವಿಷ್ಣುವಿನ ಮೂಲಕ ಜಗತ್ತನ್ನು ಪಾಲಿಸ್ತಾ ಇರತಕ್ಕಂಥ ನಮಸ್ಕಾರ ಯಾವ ದೇವಿಯಿಂದ ನಿಯಮಿಸಲ್ಪಟ್ಟವನ್ನಾಗಿ ರುದ್ರನು ಜಗತ್ತನ್ನು ಪ್ರಳಯಕಾಲದಲ್ಲಿ ಸಮ್ಮನಿಸ್ತಾನು ಅಂತಹ ಜಗತ್ತನ್ನು ಧರಿಸುವಳು ಪರಮತ್ಮಸ್ವರೂಪಳು ಪರಮೇಶ್ವರಿಯಾದ ನನಗೆ ನಮಸ್ಕಾರ ಅಂತ ಹೇಳಿ ತಾಂ ನಮಾಮಿ ಪರಮಾಂ ಜಗದ್ದಾತ್ರೀ ಮಹೇಶ್ವರೀ ರಜಸ್ತತ್ ರಜ ಸತ್ವತಮೋಪವಕರೀಂ ಸದಾ ತ್ರಿದೇವಜನೀ ದೇವೀ ತ್ವಾ ನಮ ವಿಚ ತಾ ಶಿವಾಂ ರಜೋಗುಣ ಸತ್ವಗುಣ ತಮೋಗುಣ ಇವುಗಳ ಸ್ವರೂಪಗಳಾಗಿದ್ದು ಆ ಗುಣಗಳಿಂದ ಸಕಲ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥವು ತ್ರಿಮೂರ್ತಿಗಳು ಜನನೀಯವಾದಂತಹ ನಿನಗೆ ನಮಸ್ಕಾರ ಯಸ್ವಾಂ ವಿಚಿಂತದ್ದೇವಿತ್ಮಕ ಪರಾಂ ತುಕ್ತಿ ಮುಕ್ತಿ ಸದಾ ಕರತಲೇ ಸ್ಥಿತ ವಿದ್ಯಾ ಸ್ವರೂಪವು ಅವಿದ್ಯಾ ಅಂತ ಹೇಳಿದರೆ ಅಜ್ಞಾನ ಸ್ವರೂಪಗಳು ಆಗಿರ್ತಕ್ಕಂತಹ ನಿನ್ನನ್ನು ಯಾವನ್ನು ಧ್ಯಾನಿಸ್ತಾನೋ ಅವನಿಗೆ ಭೋಗವು ಮುಕ್ತಿಯು ಅವಶ್ಯವಾಗಿಯೂ ಲಭಿಸುತ್ತದೆ ಅವನ ಕರತಲದಲ್ಲೇ ಇದೆ ಮುಕ್ತಿ ಅಂತೇಳಿ ಭೋಗ ಮತ್ತು ಮುಕ್ತಿ ಎರಡೂ ಕೂಡ ಭುಕ್ತಿ ಮುಕ್ತಿಗಳು ಭೋಗ ಅಂದರೆ ಅಭ್ಯುದಯ ಲೌಕಿಕ ಅಭ್ಯುದಯ ಅದು ಇಹ ಪರಗಳ ಎರಡರಲ್ಲೂ ಇರ್ಬೋದು ಅಭ್ಯುದಯ ಮೇಲೆ ಮೇಲಕ್ಕೆ ಜನ್ಮಗಳು ಈಗ ಹೇಗೆ ನಮ್ಮ ಲೋಕಗಳಲ್ಲಿ ಉದ್ದು ಉದ್ದ ಗತಿ ಭೂರ್ ಭೂವಹ ಸುವಹ ಮಹ ಜನ ತಪ ಸತ್ಯಂ ಈ ಲೋಕಗಳು ಏರ್ತಕ್ಕಂಥ ಒಂದಕ್ಕೆ ಮೇಲಕ್ಕೆ ಆಮೇಲೆ ಇದು ಅಭ್ಯುದಯ ಇನ್ನೊಂದು ನಿಶ್ಚ್ರೇಯಸ್ ಅಂದರೆ ಮೋಕ್ಷ ಹ್ಞೂ ಹೀಗೆ ಭುಕ್ತಿ ಮತ್ತು ಮುಕ್ತಿ ಅಂಥೇಳಿ ಹ್ಞೂ ಐಹಿಕ ಆಮುಷ್ಮಿಕ ಅಂತೇಳಿ ಹೇಳ್ತಾರೆ ಲೌಕಿಕ ಪಾರಲೌಕಿಕ ಅಥವಾ ವ್ಯಾವಹಾರ ವ್ಯಾವಹಾರಿಕ ಹೀಗೆ ಬೇರೆ ಬೇರೆ ಹೆಸರಿಂದ ಅದನ್ನು ಕರೀತಾರೆ ಯಸ್ವಾಂ ಪ್ರತ್ಯಕ್ಷ ದೇವೀ ಶಿವಾಂ ಪಶ್ಯತಿ ಪಾವನೀ ತಶ್ಯಂ ಭೇನ್ ಮುಕ್ತಿರ್ವಿದ್ಯಾದ್ಯಾ ಪ್ರಕಾಶಿ ಪರಮೇಶ್ವರಿಯು ಪರಿಶುದ್ಧವಾದನ್ನು ಯಾವನು ಪ್ರತ್ಯಕ್ಷವಾಗಿ ನೋಡುತ್ತಾನೋ ಅವನಿಗೆ ಅಜ್ಞಾನವು ಯಾವುದು ಜ್ಞಾನವು ಯಾವುದು ಎನ್ನತಕ್ಕಂಥ ಆತ್ಮನಾತ್ಮ ವಿವೇಕಜ್ಞಾನುಂಟಾಗಿ ಕೂಡಲೇ ಮುಕ್ತಿ ಲಭಿಸುತ್ತದೆ ಯಸ್ವಾ ಪ್ರತ್ಯಕ್ಷತೋ ದೇವ ಶಿವಾಂ ಪಶ್ಯತಿ ಪಾವನೀ ತಶ್ಯಂ ಭವೇನ್ ಮುಕ್ತಿ ವಿದ್ಯಾದ್ಯಾ ಪ್ರಕಾಶಿಕ ವಿದ್ಯಾ ಅವಿದ್ಯಾ ಪ್ರಕಾಶಿಕೆಯಾದಂತಹ ನಿನ್ನ ಅನುಗ್ರಹದಿಂದ ಅವನಿಗೆ ಆತ್ಮನಾತ್ಮ ವಿವೇಕ ಉಂಟಾಗಿ ಮುಕ್ತಿಯು ಕೂಡಲೇ ಉಂಟಾಗ್ತದೆ ಯೇಸ್ತು ಅಂತ ಜಗನ್ಮತರ್ಭವನೀ ಅಂಬಿಕೆತಿ ಚ ಜಗನ್ಮಯೇತಿ ದುರ್ಗೆಯತಿ ಭವಿಷ್ಯತಿ ಓ ದೇವಿಯೇ ಪರಮೇಶ್ವರಿ ಆದ ನಿನ್ನನ್ನು ಅಂಬಿಕೆಂದು ಜಗನ್ಮಯೇಂದು ದುರ್ಗೆಂದು ಯಾವನ್ನು ಪೂಜಿಸ್ತಾನೋ ಅವನಿಷ್ಟಾರ್ಥವೆಲ್ಲವೂ ಸಿದ್ಧಿಸುತ್ತದೆ ಬ್ರಹ್ಮೋವಾಚ ಇತಿ ಸ್ತಗನ್ಮತಾ ಶಿವ ದಕ್ಷೇಣ ತಥೋವಾಚ ತಕ್ಷ ಯಥ ಶೃಣೋತಿ ನ ಶೃಣೋತಿ ನ ಬ್ರಹ್ಮ ಹೇಳ್ತಾನೆ ಹೀಗೆ ಬುದ್ಧಿಶಾಲಿಯಾದ ದಕ್ಷಣ ಸ್ತುತಿಸಲು ಜಗನ್ಮತೆಯಾದ ದೇವಿಯು ತನ್ನ ತಾಯಿ ವೀರಿಣಿಯು ಅಲ್ಲಿರುವ ಮಿಕ್ಕ ಪ್ರಾಣಿಗಳು ಆರೂ ಕೇಳದಿರುವಂತೆ ಅವರನ್ನೆಲ್ಲ ಮೋಹಗೊಳಿಸಿ ಯಥ ಶೃಣೋತಿ ಕೇಳದಂತೆ ಸರ್ವ ಸಂಮೋಹೆ ತತ್ರಸ್ಥಂ ಯಥ ದಕ್ಷಶೃಣೋತಿ ತತ್ ನಾನ ಶಿವ್ರಾಹವಾಕ್ಯಂಚ ಅವರನ್ನೆಲ್ಲ ಮೋಹಗೊಳಿಸಿ ದಕ್ಷಣ ಊರ್ವನು ಮಾತ್ರ ಕೇಳುವಂತೆ ಹೀಗೆ ಹೇಳಿದಳು ಪರಮೇಶ್ವರಿಯು ದೇವ್ಯುವಾಚಮಾ ಅಹಮ ಆರಾಧಿ ಪೂರ್ವ ಸುತಾರ್ಥಂತೆ ತಪೋಧಾರಯ ಸಂ ಎಲೆ ದಕ್ಷಿಣೆ ನೀನು ಹಿಂದೆ ನನ್ನನ್ನು ಆರಾಧಿಸಿ ನಾನು ನಿನ್ನ ಪುತ್ರಿಯಾಗಿ ಅನಿಸುತ್ತಿದ್ದ ವರವನ್ನು ಪಡೆದಿಯಲ್ವೇ ಪಡೆದಿದ್ದಿಯಲ್ವೇ ಈಗ ನಿನ್ನ ಆ ವರವು ಸಿದ್ಧಿಸಿತು ಅಂತೇಳಿ ತಿಳಿ ಅಂತೇಳಿ ಹೇಳ್ತಾಳೆ ಬ್ರಹ್ಮೋವ ಚೋ ಮುಕ್ವಾ ತದಾದೇವಿ ದಕ್ಷಂಜ ಆಸ್ಥಾಯ ಶೈಶವಂ ಭಾವಂ ಜನನ್ಯಂತೇರು ರೋದಸಾ ಬ್ರಹ್ಮ ಹೇಳ್ತಾನೆ ಈಗ ದಕ್ಷಿಣಗೆ ಹೇಳಿ ದೇವಿಯು ತನ್ನ ಮಾಯಾಶಕ್ತಿಯಿಂದ ಶಿಶುವಿನ ಸ್ವಭಾವವನ್ನು ಹೊಂದಿ ತಾಯಿಯ ತೊಡೆಯಲ್ಲಿ ಮನೆಗೆ ತುಂಬ ರೋಧಿಸಿದಳು ಕೂಗಿದ್ಲು ಅತ್ತಳು ಅಥ ತದ್ರೋದನ್ ಶುತ್ವಾ ವಾಕ್ಯಂ ಸ ಸಂಭ್ರಮ ಆಗತು ಪ್ರೀತ್ಯ ದಾಸ್ವೇ ಸ ಸಂಭ್ರಮ ಆಗ ಆ ಬಾಲಿಕೆಯು ಮಗು ಮ ಶಿಶು ಹೆಣ್ಣು ಮಗು ಆಳ್ತಾ ಇರತಕ್ಕೇಳಿ ಶಿಶು ಜನಿಸಿತು ಅಂತೇಳಿ ತಿಳಿದು ಸ್ತ್ರೀಯರು ಪರಿಚಯಿಸಿದರು ತ್ವರೆಯಿಂದ ಬಹುಬೇಗಿನ ಅಲ್ಲಿಗೆ ಬಂದರು ದೃಷ್ಟ ಆಸಿಕ್ನಿ ದೃಷ್ಟು ಆಸಿಕ್ನಿ ಸುತಾರೂಪಂ ನನಂದು ಸರ್ವಯೋಷಿತ ಸರ್ವೇ ಪೌರಜನಶ್ಚಾ ಚಕ್ರೋರ್ಜಯ ರವಂ ತದಾ ಜಯ ಘೋಷವನ್ನು ಮಾಡಿದರು ಜಯ ಶಬ್ದವನ್ನ ರವ ಶಬ್ದ ಅಶಕ್ನಿಯು ಹಡೆದಂಥ ಈ ಬಾಲಕಿಯ ರೂಪವನ್ನು ನೋಡಿ ಸ್ತ್ರೀಯರೆಲ್ಲರೂ ಸಂತೋಷಗೊಂಡರು ಪಟ್ಟಣ ಜಯ ಶಬ್ದವನ್ನು ಮಾಡಿದರು ಜಯ ಘೋಷವನ್ನು ಉತ್ಸವಶ್ಚ ಮಹಾನ್ ಗಾನವಾದ್ಯ ಗಾನಾದ್ಯಪುರಸ್ಸರಂ ದಕ್ಷೋ ಅಸಿಕ್ ನೀ ಮುದಂ ಲೇಭೆ ಅಭೀಮಂ ದೃಷ್ಟುತಾನ ಅಂದರೆ ಆಗ ಗಾನವಾದ್ಯ ಮುಂತಾದೊಂದು ದೊಡ್ಡ ಉತ್ಸವ ದಕ್ಷನ ದಕ್ಷಿಣ ಅಸಿಕ್ನಿಯು ಸಹ ಶಾಂತವು ತೇಜಸ್ವಿಯಾದಂತಹ ಶಾಂತವಾದ ಅಭೀಮ ಭೀಕರವಾದದ್ದಲ್ಲ ಅತ್ಯಂತ ಶಾಂತವಾದ ಅಂಥೇಳಿ ತೇಜಸ್ವಿಯಾದಂತಹ ಮಗಳ ಮುಖವನ್ನು ನೋಡಿ ತುಂಬ ಹರ್ಷಗೊಂಡ್ರು ದಕ್ಷಶ್ರತಿ ಕುಲಾಚಾರಂ ಚಕ್ರೆ ಚ ವಿಧಿವದಾದನಂದದೌ ದುಜಾತಿಭ್ಯೋ ಅನ್ಯೇಭ್ಯಶ್ಚ ದ್ರವಿಣಂಂತಥ ಆಗ ದಕ್ಷನು ಶ್ರಿಯುಕ್ತವಾದ ವೇದೋಕ್ತವಾದ ಜಾತಕರ್ಮಾದಿಗಳನ್ನು ತನ್ನ ಕುಲದ ಆಚಾರವನ್ನು ವಿಧಿವತ್ತಾಗಿ ಮಾಡಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ ದರಿದ್ರಿಗೆ ಬಡವರಿಗೆ ಯಥೇಚ್ಛೆಯಾಗಿ ಧನವನ್ನು ಕೊಟ್ಟ ಬಭೂವ ಸರ್ವತೋಗಾನಂ ನರ್ತನಂಚೋಚಿತ ನೇದುರ್ವಾದ್ಯ ಅನಿ ಬಹುಶಃ ಸುಮಂಗಲ ಪುರಸ್ಸರಂ ಆ ನಗರದಲ್ಲಿ ದಕ್ಷನಿಗೆ ಕುಮಾರಿಯು ಜನಿಸಿದ ಸಂತೋಷಕ್ಕಾಗಿ ಮಗಳು ಜನಿಸಿದ ಸಂತೋಷಕ್ಕಾಗಿ ಎಲ್ಲೆಡೆಯಲ್ಲಿಯೂ ಗಾನ ನರ್ತನ ಉತ್ಸವಾದಿಗಳು ನಡೆದವು ಅನೇಕ ವಿಧವಾದ ಮಂಗಳವಾದ್ಯಗಳನ್ನು ಬಾರಿಸಿದರು ಅಥ ಹರ್ಯಾದಯೋ ದೇವಸ್ ಸರ್ವೇ ಸಾಮುಚರಾಸ್ತಥ ಮುನಿವೃಂದೈಸ್ ಸಮಾಗತ್ಯ ಉತ್ಸವಂ ಚಕ್ರ ಯಥಾವಿಧಿ ಆಗ ಇಂದ್ರನೇ ಮೊದಲಾದ ದೇವತೆಗಳು ಮುನಿಗಳು ಪರಿವಾರ ಸಮೇತರಾಗಿ ದಕ್ಷಿಣ ಬಂದು ವಿಧಿ ಹೊತ್ತಾಗಿ ಕನ್ಯಾಜನದ ಉತ್ಸವವನ್ನು ಇನ್ನಷ್ಟು ಹೆಚ್ಚು ಮಾಡಿದರು ವರ್ಧಿಸಿದರು ಬೆಳೆಸಿದರು ಅಂತೇಳಿ ದೃಷ್ಟ್ ಆ ದಕ್ಷಸುತಾಂಬಾಂ ಜಗದರಮೇಶ್ವರಿ ಸರ್ವೇ ಸವಿನಯ ತುಷ್ಟುಶ್ಚುಭೈಸ್ತವೈ ದಕ್ಷಿಣಪುತ್ರಿಯಾಗಿ ಅವತರಿಸಿದಂತಹ ಜಗನ್ಮಾತೆಯಾದ ಪರಮೇಶ್ವರಿನ್ನು ನೋಡಿ ಆ ದೇವತೆಗಳು ಎಲ್ಲರೂ ನಮಸ್ಕರಿಸಿ ಮಂಗಳಸ್ತೋತ್ರಗಳಿಂದ ಸ್ತುತಿಸಿದರು ತದೋ ಮೇತಿ ನಾಮಚಕ್ರೇ ತಕ್ಷಗುಣಸತ್ವಾನ್ವಿ ಮತ್ತು ಆ ದೇವತೆಗಳು ಓ ದೇವಿ ಜಯ ಜಯ ಸರ್ವೋತ್ಕೃಷ್ಟಳಾಗಿರು ಅಂತ ಹೇಳಿ ಜಯಶಬ್ದವನ್ನು ಮಾಡಿದರು ದಕ್ಷನ್ನು ವೀರಿಣೆಯನ್ನು ಸಂತೋಷದಿಂದ ತುಂಬ ಪ್ರಶಂಸೆ ಮಾಡಿದರು ಊಜುಸರ್ವೇ ಪ್ರಮೋದಿ ಗಿರಂ ಜಯ ಜಯಾತ್ಮಕ ಪ್ರಶಶ್ ಸುರ್ಮು ದಕ್ಷ ವೀರಿಣೀಂ ಚೇಷತ ತದೋಮೆತಿ ನಾಮ ಚಕ್ರೆ ತಮಾ ಇಕ್ರೆ ತ ದಕ್ಷ ತದಾಜ್ಞೆಯ ಆಗ ದಕ್ಷಣ ಸಕಲ ಗುಣಪರಿಪೂರ್ಣರು ಸುಂದರ್ಯು ಆಗ ಆ ಶಿಶುವಿಗೆ ದೇವತೆಗಳ ಆಜ್ಞೆಯಂತೆ ಉಮಃ ಹೆಸರನ್ನು ಇಟ್ಟ ಪ್ರಶಸ್ತುಣ ಸತ್ವಾಹೋ ನಾಮನಸ್ ಪಶ್ಚಾಜಾತೋಕ ಮಹಾಮ ಸ ದುಃಖಘನಾನ ವಿಶೇಷತಃ ಆಮೇಲೆ ಆ ಲೋಕದಲ್ಲಿ ಮಹಾ ಮಂಗಳಕರಗಳು ದುಃಖವನ್ನು ಹೊಗಳಾಡಿಸ್ಕಂತು ಆದ ಅನೇಕ ಹೆಸರುಗಳು ಬಂದವು ಆ ಅರ್ಥಗಳುಳ್ಳದ್ದು ದಕ್ಷಸ್ತದ ಹರಿನತ್ವಾ ಮಾಂ ಸರ್ವಾನ್ ಅಮರಾನಪಿ ಮುನೀನಪಿ ಕರೌ ಬದ್ಧ್ವಾ ಸ್ತುತ್ವ ಜಾನರ್ಚ ಭಕ್ತಿತ ಆಗ ದಕ್ಷ ಹರಿಯನ್ನು ನಮಸ್ಕರಿಸಿ ನನ್ನನ್ನು ಅಂದರೆ ಬ್ರಹ್ಮನನ್ನು ಮಿಕ್ಕ ಎಲ್ಲ ದೇವತೆಗಳನ್ನು ಕೈ ನಮಸ್ಕರಿಸಿ ಸ್ತುತಿಸಿ ಭಕ್ತಿಯಿಂದ ಅರ್ಚಿಸಿದನು ಅಂತೇಳಿ ನಾರದನಿಗೆ ಹೇಳ್ತಾ ಇದ್ದಾನೆ ಬ್ರಹ್ಮ ಅಥ ವಿಷ್ಣು ಆದಯ ಸರ್ವೇ ಸುಪ್ರಶಸ್ ಅಜನಂದನಂ ಸುಪ್ರಶಸ್ಯ ಅಜನಂದನಂ ಪ್ರೀತ್ಯುಃಜ ಅಂದರೆ ಬ್ರಹ್ಮ ಬ್ರಹ್ಮನ ಮಗ ದಕ್ಷ ದಕ್ಷನನ್ನ ಹೊಗಳಿದರು ಪ್ರೀತ್ಯಯುಃ ಸ್ವಧಾಮಿ ಸಂಸ್ಮರನ್ ಸಶಿವಂ ಶಿವಂ ಬಳಿಕ ವಿಷ್ಣು ಮುದ್ರಾದರೂ ದಕ್ಷ ಬ್ರಹ್ಮನನ್ನು ಆದರದಿಂದ ಪ್ರಶಂಸಿಸಿ ಬೀಳ್ಕೊಂಡು ಪರಶಿವನನ್ನು ಸ್ಮರಿಸುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಹೀಗೆ ಉತ್ಸವ ನಡೆಯಿತು ತತಸ್ತಾಂಚ ಸುತಾಂ ಮಾತುಸಂಸ್ಕೃತ್ಯ ಯಥೋಚಿತ್ತ ಶಿಶುಪಾನ ವಿಧಿ ತಸೈ ಸ್ತನ್ಯಾದಿ ಕಂದೌ ಮುಂದೆ ತಾಯಿಯಾದ ವೀರ್ಣಿಯು ತನ್ನ ಆ ಪುತ್ರಿಗೆ ಯೋಗ್ಯವಾದ ಲಾಲನೆ ಪಾಲನೆಗಳನ್ನು ಮಾಡಿ ಪಾಲನೆಗಳನ್ನು ಮಾಡಿ ಸ್ತನ್ಯಪಾನ ಮುಂತಾದ ಕೊಟ್ಲು ಪಾಲಿತ ಸಾ ದಕ್ಷಿಣ ಸುಮಃಾತ್ಮನ ವವೃೆ ಶುಕ್ಲಪಕ್ಷ ಯಥ ಶಶಿಕಲಾ ವಹಂ ಹೀಗೆ ಆ ಉಮಾಕುಮಾರಿಯು ವೀರಣಿಯಿಂದಲೂ ಮಹಾತ್ಮಾದ ದಕ್ಷಬ್ರಹ್ಮಣ್ಣನಿಂದಲೂ ಸಲಹಾಪಡುತ್ತಾ ಶುಕ್ಲಪಕ್ಷದ ಚಂದ್ರ ಕಲಿಯಂತೆ ದಿನದಿನವೂ ವೃದ್ಧಿಸುತ್ತಾ ಬಂದಳು ಬೆಳೆಯುತ್ತಾ ಬಂದಳು ಶುಕ್ಲಪಕ್ಷದ ಚಂದ್ರ ಹೇಗೆ ಪಾಡ್ಯದಿಂದ ಅಮಾವಾಸ್ಯೆಯ ಬಳಿಕ ಪಾಡ್ಯದಿಂದ ಒಂದೊಂದಿಗೆ ತಿಥಿಗಳ ಹಾಗೆ ಪಾಡ್ಯ ತದಿಗೆ ಚೌತಿ ಅಂತೇಳಿ ವೃದ್ಧಿಸ್ತಾ ಚಂದ್ರ ಅದೇ ರೀತಿಯಲ್ಲಿ ಇವಳು ಬೆಳೆದ್ದು ಅಂತೇಳಿ ಶುಕ್ಲಪಕ್ಷದ ಚಂದ್ರದಂತೆ ತಸ್ಯಾಂತೂ ಸದ್ಗುಣ ಸರ್ವೇ ವೇ ವಿಶು ವಿಶುರ್ ದ್ವಿಜಸತ್ಯಮ ದ್ವಿಜಸಮ ಶೈಷವೇಪಿ ಯಥಾ ಚಂದ್ರೇ ಕಲಾ ಸರ್ವಾ ಕಲಾಸವಾಮನೋಹಿನಾರದ ಬಾಲ್ಯದಲ್ಲಿ ಆ ಉಮೆಯಲ್ಲಿ ಸದ್ಗುಣಗಳೆಲ್ಲವೂ ಚಂದ್ರನನ್ನು ಕಲೆಗಳು ಸೇರುವಂತೆ ಸೇರಿದುವು ಹೀಗೆ ಉಮಾದೇವಿಯ ಒಂದು ಜನನ ಅಂದರೆ ದಕ್ಷನಿಗೆ ಕನ್ ಮಗಳಾಗಿ ಹುಟ್ಟಿರತಕ್ಕಂತಹ ಹ್ಞೂ ಆ ಪರಮೇಶ್ವರಿ ಉಮಾ ಅಂಥೇಳಿ ಅವಳಿಗೆ ಹೆಸರನ್ನು ಇಟ್ಟಿದ್ದಾನೆ ಅಂದ್ರೆ ಅಂದರೆ ಅದರ ಒಂದರ್ಥ ಹರಸ್ಯ ಓ ಹೋ ಹರಸ್ಯ ಓ ಹೂ ಅಂದರೆ ಹರ ಆ ಹರನ ಅಂದರೆ ಓಹೋ ಹರಸ್ಯ ಮಾ ಲಕ್ಷ್ಮೀ ಇವ ಹರನಿಗೆ ಲಕ್ಷ್ಮಿ ಇದ್ದಂತೆ ಮಾ ಅಂದರೆ ಲಕ್ಷ್ಮಿ ಅನ್ನೋ ಅರ್ಥ ಅಂದರೆ ಪತ್ನಿ ಹರ ಪತ್ನಿ ಅಂತಕ್ಕಂಥ ಅರ್ಥ ಉಮಾ ಅಂತ ಹೇಳಿದರೆ ಇನ್ನೊಂದು ಉಮ್ ಶಿವಂ ಮಾತಿ ಮಿಮೀತೇವಾ ಅಂದರೆ ಉ ಅಂದರೆ ಶಿವ ಶಿವನನ್ನು ಅಳೆಯಬಲ್ಲವಳು ಶಿವನನ್ನು ಅರಿತವಳು ಯಾರು ಅವಳು ಅವಳೆ ಶಿವೆ ಉಮಾ ಅಂತೇಳಿ ಶಿವನ ಅಳತೆಯನ್ನು ಬೇರೆ ಯಾರಿಗೂ ಗೊತ್ತಿಲ್ಲ ಶಿವನ ಒಂದು ತತ್ವತಃ ತಿಳಿಲಿಕ್ಕೆ ಶಿವನನ್ನು ಹೀಗೆ ಉಮಾ ಅಂತೇಳಿ ಇನ್ನೊಂದು ಅವತಿ ಊಯತೆ ವ ಇತಿ ಉಮಾ ಅಂದರೆ ರಕ್ಷಿಸ್ತಾಳೆ ಜಗನ್ಮಾತೆ ಎನ್ನತಕ್ಕಂಥ ಅರ್ಥ ಅವತಿ ಊಯತೆ ರಕ್ಷಿಸಲ್ಪಡುತ್ತದೆ ಅಂದರೆ ಅವತಿ ರಕ್ಷಿಸುತ್ತಾಳೆ ಊಯತೆ ಅಂದರೂ ಹಾಗೆ ರಕ್ಷಿಸುತ್ತಾಳೆ ಅಂಥೇಳಿ ಯಾರನ್ನು ಜಗತ್ತನ್ನೇ ಸೃಷ್ಟಿಯನ್ನೇ ರಕ್ಷಿಸ್ತಕ್ಕಂಥವಳು ಉಮಾ ಅಂಥೇಳಿ ಹೀಗೆ ಬೇರೆ ಬೇರೆ ನಿಷ್ಪತ್ತಿಗಳು ಬರ್ತದೆ ಉಮಾ ಶಬ್ದಕ್ಕೆ ಹಾಗೆ ಇನ್ನು ಮುಂದಿನ ಚರಿತ್ರೆ ಪ್ರಕಾರ ಉಮಾ ಅಂತ ಇನ್ನೊಂದಿದೆ ತಪಸ್ಸಿಂದ ನಿಲ್ಲಿಸಿದ್ದು ಉ ಮಾ ಅಂಥೇಳಿ ಬೇಡ ಮಾಡಬೇಡ ತಪಸ್ಸು ಅಂಥೇಳಿ ಹೇಳ್ತಕ್ಕಂಥದ್ದು ಅದು ಇನ್ನೊಂದಿದೆ ಉಮಾ ದೇವ್ಯ ಅಂದರೆ ಅದು ಪಾರ್ವತಿಗೆ ಬಂದಂಥದ್ದಲ್ಲಿ ಪಾರ್ವತಿ ಪಾರ್ವತರಾಜನ ಮಗಳಾಗಿ ಹುಟ್ಟಿದಂಥ ಪಾರ್ವತಿ ಅಲ್ಲಿ ಪಾರ್ವತಿಯ ತಾಯಿ ತಡೆಯುವಂಥದ್ದು ಪಾರ್ವತಿಯನ್ನು ತಪಸ್ ಮಾಡುವ ವಿಚಾರದಲ್ಲಿ ಮಾಡಬೇಡ ನಿರಾಹಾರವಾಗಿ ಶರೀರವನ್ನು ಕೃಷಗೊಳಿಸಿಬೇಡ ಅಂತೇಳಿ ಹೇಳುವಂಥದ್ದು ತಡೆಯುವಂಥದ್ದು ಊ ಮಾ ಅಂದರೆ ಬೇಡ ಅಂತ ಮಾಡಬೇಡ ಅಂಥೇಳಿ ಆ ರೀತಿ ಅದು ಮುಂದಿನಂತ ಈಗ ಇಲ್ಲಿ ಈವರೆಗೆ ನಾವು ಆ ಚರಿತ್ರೆ ಆಗಲಿಲ್ಲ ಇನ್ನೂ ಹಾಗಾಗಿ ಇಲ್ಲಿ ನಾವು ಒಂದು ಹರನ ಪತ್ನಿ ಅನ್ನತಕ್ಕಂಥ ಅರ್ಥ ಓ ಹರಸ್ಯ ಮಾ ಲಕ್ಷ್ಮೀ ಇವ ಇನ್ನೊಂದು ಉಂ ಶಿವಂ ಮಾತಿ ಮಿಮೀತೆ ವ ಅಂದರೆ ಶಿವನನ್ನು ಅಳತೆ ಮಾಡಲು ಉಳ್ಳವಳು ಶಿವನ ಅಳತೆಯನ್ನು ಬಲ್ಲವಳು ಶಿವನ ಆಳ ಹರವನ್ನ ವಿಸ್ತಾರವನ್ನು ಇನ್ನೊಂದು ಅವತಿ ಊಯತೆ ವ ರಕ್ಷಿಸ್ತಾಳೆ ಅಂಥೇಳಿ ಲೋಕವನ್ನು ಲೋಕಮಾತಿ ಹಾಗೆ ಉಮಾ ಅಚರನ್ ನಿಜಭಾವೇನ ಸಖಿ ಮಧ್ಯಗತ ತದಾ ಲಿಲೇಖ ಭರ್ಗಸ್ಯ ಪ್ರತಿಮಾ ಮನ್ವಹಂ ಮುಹುಹು ಹು ಆ ಉಮೆಯು ಗೆಳೆತಿರಡಿನ ಪರಮೇಶ್ವರನ ಚಿತ್ರವನ್ನು ಬರೆದು ವಿಹರಿಸುತ್ತಾ ಇದ್ದಳು ಯದಾ ಜಗೋಸು ಗೀತಾನಿ ಶಿವ ಬಾಲ್ಯೋಚಿತಾನ ತದಾ ಸ್ಥಾಣುಂ ಹರಂ ರುದ್ರಂ ಸಸ್ಮಾರ ಸ್ಮರಶಾಸನ ಹುಡುಗತನದಿಂದ ಹಾಡುವಾಗಲೆಲ್ಲ ಆ ಉಮೆಯು ಹರ ರುದ್ರ ಸ್ಮರಶಾಸನ ಮುಂತಾದ ಶಿವನಾಮಗಳನ್ನೇ ಸೇರಿಸಿ ಇಂಪಾಗಿ ಹಾಡುತ್ತಾ ಇದ್ದಳು ವ ವೃದ್ಧೇಯತೀವ ದಂಪತ್ಯೋ ಪ್ರತ್ಯಹಂ ಕರುಣಾತುಲಾತಸಾಲ್ಯ್ಯೆ ವಿಭಕ್ತಾಯೋತ್ಯಂ ಹುರ್ಮುಹು ಬಾಲ್ಯದಲ್ಲಿಯೇ ಆ ಉಮಾದೇವಿ ತಂದೆ ತಾಯಿಗಳಲ್ಲಿ ತುಂಬ ಭಕ್ತಿಯಿಂದ ನಡೆಯುತ್ತಲಿದ್ದು ಆ ದಂಪತಿಗಳ ಪ್ರೀತಿಗೆ ಪಾತ್ರಳಾಗಿ ದಿನ ದಿನವೂ ಅಭಿವೃದ್ಧಿ ಹೊಂದಿದಳು ಸರ್ವಾಲಗುಣಾಕ್ರಾಂತ ತದಾ ಸ್ವಾಲಯಕಾರಿಣೀ ತೋಷಯಾಮ ಸ ಪಿತರವು ನಿತ್ಯಂ ನಿತ್ಯಂ ಹುರ್ಮುಹು ಮನೋಹರವಾದ ಬಾಲ್ಯತನದ ಗುಣಗಳಿಂದ ಕೂಡಿ ಸರ್ವಾಲಗುಣಾಕ್ರಾಂತ ಆ ಉಮೆಯು ಆಟಕ್ಕಾಗಿ ತನ್ನದೆಂದು ಒಂದು ಕೃತಕ ಮನೆಯನ್ನು ಕಟ್ಟುವಂಥದ್ದು ಮುಂತಾದ ಆಟಗಳಿಂದ ಸದಾ ಸ್ವ ಆಲಯ ಕಾರಿಣಿ ಸ್ವ ತನ್ನ ಸ್ವಂತ ಮನೆಯನ್ನ ಮಾಡಿಕೊಂಡು ಕಟ್ಟುವುದು ಮನೆಯನ್ನ ಕಟ್ಟುವುದು ಹೀಗೆ ಮಕ್ಕಳಾಟ ತೋಷಯಾಮಾಸ ತನ್ನ ತಂದೆ ತಾಯಿಗಳನ್ನು ನಿತ್ಯವೂ ನಿತ್ಯಂ ನಿತ್ಯಂ ಮುಹುರ್ಮುಹು ಮತ್ತೆ ಮತ್ತೆ ನಿತ್ಯ ನಿತ್ಯವೂ ಸಂತೋಷಗೊಳಿಸ್ತಾ ಇದ್ದು ತೋಷಯಾಮಾಸ ಇತಿ ಇ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತಿ ಖಂಡೇ ಚತುರ್ದಶೋಧ್ಯಾ ಇಲ್ಲಿಗೆ ರುದ್ರ ಸತೀಖಂಡದಲ್ಲಿ ಸತಿ ಉತ್ಪತ್ತಿ ಎನ್ನತಕ್ಕಂತಹ ಹದಿನಾಲ್ಕನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಸತೀ ಅವತಾರ ಅಂಥೇಳಿ ಹದಿನೈದನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರಿರಾಮ ಶಿವಾರ್ಪಣಮಸ್ತು ಓಂ ತತ್ಸತ್